ವಿ ಇವರ ಪದ್ಯ ಮಿಂಚಿನಂತೆ ಬರಬಹುದೇ ಸಿಂಹ ತಲೆ ಹಾವು ಮೈ ಘಟಸರ್ಪ ಬಾಲ ಬೀಸಿ ಬಾಯಿಂದ ಬೆಂಕಿ ಕಾರಿ ಕಿಮಿರ ಮಯಾಮೃಗ ಬೆನ್ನಟ್ಟಿ ಕಾಡುತ್ತಿದೆ ಲೋಕವನ್ನು ಶಕ್ತಿ ಇದ್ದುದರಿಂದ ಇಲ್ಲವಾಗುವ ಗತಿಗೆ ಕಾಲೆಳೆಯುವ ಯುಗದ ನಡಿಗೆ ದ್ವೇಷಕ್ಕೆ ತೆತ್ತುಕೊಂಡಂತೆ ಪ್ರೇಮಕ್ಕೆ ಎಳೆಸವು ಬಕಾಸುರ ರಾಜ್ಯ ಕಳೆದು ಹೋಗಿದ್ದ ಮಗ ಬಂದಂತೆ ಬರಬಹುದೇ ಒಳ್ಳೆಯ ಕಾಲ ಕಾರ್ಮುಗಿಲ ಮೋಡ ಮನೆಯ ಅಗಲಿ ತೆಗೆಯುವ ಮಿಂಚಿನಂತೆ ಬರಬಹುದೇ ಸಂತಾನ ಪ್ರಾಪ್ತಿಗಾಗಿ ಸಿಹಿನೀರಸಿ ಸಾವಿರಾರು ಮೈಲಿ ಪಯಣಿಸುವವು ನೆಣಗಟ್ಟಿ ಹೊಳೆವ ಸಾಲ್ಮನ್ ಮೀನು ಅದೂ ವಸಂತದಲ್ಲಿ ನೆಲ ಪ್ರಕೃತಿ ಜಲಪುರುಷ ವಾಯು ಹರುಷ ಗಿಡ ಮರ ಸಾಧನೆ ವಸಂತನ ವಿಹಾರ ಹಸಿರು ಕಣಿವೇ ಕಣ್ಣು ಕೈತೋಟಗಳ ಹೃದಯ ನೆಲದ ತಾವರೆ ಮೊಗ್ಗ ಹಿಗ್ಗು ಮಲೆ ಹರವು ಲೋಕ ಸಲಹುವ ಶಕ್ತಿ ಯಾವುದಿದೆ ಇಲ್ಲಿ ವಿಶ್ವಗಡಿ ಅಚೀಚೆ ಮಲಗಿರುವ ನಿಷ್ಕಾಮಿ ಹರ್ಕೀನಿಯಸ್ ಬಾರ ಗಂಡುತನವೇ ವಿಶ್ವಗಡಿಯ ಅಚೀಚೆ ಮಲಗಿರುವ ನಿಷ್ಕಾಮಿ ಹರ್ಕೀನಿಯಸ್ ಬಾರ ಗಂಡುತನವೇ